ಇಪ್ಪತ್ತೆಂಟು ಬೀಳುವುದು ಏಳುವುದಕ್ಕೆ ದೇವಸಭೆಯು ದೇವಾಚಾರ್ಯನ ಅಧ್ಯಕ್ಷತೆಯಲ್ಲಿ ಸೇರಿದೆ ಪಿತೃಗಣಗಳು ಋಷಿಗಣಗಳು ವಿಶೇಷಾಹ್ವಾನದಿಂದ ಮೇಲೆ ಬಂದಿದ್ದಾರೆ ಅಗ್ನಿವಾಯುಗಳು ಮಾತ್ರ ಕಾರಣಾಂತರದಿಂದ ತಾವು ಬರುವುದಕ್ಕಾಗುವುದಿಲ್ಲವೆಂದು ಸಭೆಯ ಸಭೆಯ ನಿರ್ಣಯಗಳಿಗೆ ತಮ್ಮ ಒಪ್ಪಿಗೆ ಉಂಟೆಂದು ಭಿನ್ನವಹಿಸಿಕೊಂಡಿದ್ದಾರೆ ಸಭೆಯು ಸಕಾಲದಲ್ಲಿ ಆರಂಭವಾಯಿತು ಅಧ್ಯಕ್ಷರು ಸಭೆಯನ್ನು ಸಂಬೋಧಿಸಿ ಮಾನ್ಯರೇ ಇಂದು ಈ ಸಭೆಯು ಸೇರಿರುವ ಉದ್ದೇಶವು ತಮಗೆಲ್ಲ ತಿಳಿದೇ ಈಗಿನ ದೇವೇಂದ್ರನು ತನ್ನ ಅಧಿಕಾರ ಪೂರ್ಣವಾಗಿದೆಯೇ ಎಂಬ ಪ್ರಶ್ನವನ್ನು ಎತ್ತಿದ್ದಾನೆ ಆತನು ನನ್ನನ್ನು ಕೇಳಿದಾಗ ನಾನು ಶಚಿ ಪತಿತ್ವ ಶಚಿ ಶಚಿ ಶಚಿ ಇಂದ್ರತ್ವವು ಪೂರ್ಣವಾಗುವುದಿಲ್ಲ ಎಂದು ಹೇಳಬೇಕಾಯಿತು ಹೇಳಿದೆ ಈಗ ಈ ಇಂದ್ರತ್ವವು ಪೂರ್ಣವಾಗಬೇಕಾದರೆ ಏನು ಮಾಡಬೇಕು ಅದನ್ನು ಗೊತ್ತು ಮಾಡಿಕೊಳ್ಳುವುದು ಈ ಸಭೆಯ ಕೆಲಸ ಎಂದು ಹೇಳಿಕೊಳಿತನು ಒಬ್ಬ ದೇವತೆ ಎದ್ದು ಹೇಳಿದನು ಇಂದ್ರ ಬೇಕಾದ ಅಧಿಕಾರವು ಗೌರವವು ಪೂರ್ಣವಾಗಿದೆ ನನ್ನ ನಂಬಿಕೆ ಪ್ರತಿದಿನವೂ ದೇವಗಂಗಾದಿಗಳು ಸ್ನಾನಕ್ಕೆ ಸ್ನಾನಕ್ಕೆ ನೀರನ್ನು ಒದಗಿಸುತ್ತಿವೆ ಕಲ್ಪವೃಕ್ಷವು ದಿನವೂ ಬೇಕಾದ ದಿವ್ಯ ವಸ್ತ್ರ ವಸ್ತ್ರಗಳನ್ನು ತಂದೊಪ್ಪಿಸುತ್ತಿವೆ ಚಿಂತಾಮಣಿಯು ಬೇಕಾದ ದಿವ್ಯಾಭರಣಗಳನ್ನು ತಂದು ನೀಡುತ್ತಿದೆ ಅಕ್ಷರೆಯರು ತಮ್ಮನ್ನೇ ಒಪ್ಪಿಸಿಕೊಂಡು ಆರಾಧಿಸುತ್ತಿದ್ದಾರೆ ಗಂಧರ್ವಗಣಗಳು ನೃತ್ಯ ಗೀತಾದಿ ಸೇವೆಯನ್ನು ಒಪ್ಪಿಸುತ್ತಿವೆ ಪಿತೃಗಣಗಳು ಓಲೈಸುತ್ತಿದ್ದಾರೆ ಋಷಿಗಣವು ಆಶೀರ್ವಾದ ಮಾಡುತ್ತಿದ್ದಾರೆ ಕರ್ಮ ಬ್ರಹ್ಮಸ್ವರೂಪನಾದ ಅಗ್ನಿಯು ಮಾತರೀಶ್ವನಾದ ವಾಯುವು ಸೇವಿಸುತ್ತಿದ್ದಾರೆ ಇನ್ನೇನಾಗಬೇಕು ಮಾನವೇಂದ್ರನು ಮಹಾ ಮಹೇಂದ್ರನಾದಾಗ ಏನೇನೋ ಅಧಿಕಾರಗಳನ್ನು ಕೊಡಬಹುದೋ ಅದೆಲ್ಲವನ್ನು ಕೊಟ್ಟೇ ಇದೆ ಆದ್ದರಿಂದ ಈ ಪ್ರಶ್ನವೇ ಹೇಳುವುದಿಲ್ಲ ಇನ್ನೊಬ್ಬರು ಹೇಳಿದರು ಇಂದ ಇಂಧತ್ವವು ಪೂರ್ಣವಾಗಿದೆಯೇ ಎಂಬ ಪ್ರಶ್ನೆ ಅದಕ್ಕೆ ನಮ್ಮ ಮಿತ್ರರು ಉತ್ತರ ಕೊಟ್ಟಿದ್ದಾರೆ ಮಾನವರು ದೇವಸಿಂಹಾಸನವನ್ನು ಏರಿದಾಗ ಏನೇನು ಕೊಡಬಹುದು ಅದೆಲ್ಲವನ್ನು ಕೊಟ್ಟುಕೊಳ್ಳಲಾಗಿದೆ ಇನ್ನು ಶಶಿಪತಿತ್ವದ ಮಾತು ಅದು ಈ ಸಂದರ್ಭದಲ್ಲಿ ಎತ್ತಬೇಕಾಗಿಲ್ಲ ಶಶಿದೇವಿಯು ಆ ಇಂಧನ ಪತ್ನಿ ನಾವು ದುಡುಕಿದರೆ ಅನ್ಯ ಅನ್ಯ ವಿನಿಯೋಗ ಮಾಡಿದ ಅಕಾರ್ವನ್ನು ಮಾಡಿದವರಾದೇವು ಋಷಿಗಳು ಒಬ್ಬರು ಎದ್ದು ಹೇಳಿದರು ಈಗ ನಮ್ಮ ಮುಂದಿರುವ ಪ್ರಶ್ನವಿದು ಹಿಂದತ್ವ ಪೂರ್ಣವಾಗಬೇಕಾದರೆ ಶಶಿಪತಿತ್ವವು ಸೇರಬೇಕು ಇದುವರೆಗೆ ಇನ್ನೊಬ್ಬ ಇಂಧನವನ್ನು ನಾವು ಒರಿಸಿರಲಿಲ್ಲ ಈಗ ವರಿಸಿದ್ದೇವೆ ಆತನ ಅಧಿಕಾರ ಪೂರ್ಣವಾಗಬೇಕು ಶಚಿ ಇಲ್ಲದೆ ನಡೆಯುವುದಿಲ್ಲ ಆದ್ದರಿಂದ ಈ ಶಚಿಯು ಅಧಿಕಾರ ಪ್ರಯುಕ್ತವಾಗಿ ಇಂದ್ರಿರ್ಧ ಸಿಂಹಾಸನವನ್ನು ಪಡೆದಿರುವ ಇಂದ್ರಾಣಿಯೋ ಇಂದ್ರಾಣಿಯೇ ಆದ್ದರಿಂದ ಈ ಶಚಿಯು ಅಧಿಕಾರ ಪ್ರಯುಕ್ತವಾಗಿ ಇಂದ್ರನರ್ಧ ಸಿಂಹಾಸನವನ್ನು ಇಂದ್ರಾಣಿಯೇ ಅಥವಾ ಮನ್ವಂತರದ ಅಧಿಯಲ್ಲಿ ಆದಿಯಲ್ಲಿ ಅಧಿಕಾರಕ್ಕೆ ಬಂದ ಇಂದ್ರನನ್ನು ಮದುವೆಯಾದ ಪತ್ನಿಯೇ ಇದು ಇದನ್ನು ಈಗ ಇತ್ಯರ್ಥ ಮಾಡಬೇಕು ನಾನೇನು ಶಚಿದೇವಿಯು ಅಧಿಕಾರ ಪ್ರಯುಕ್ತ ಪ್ರಯುಕ್ತ ಪ್ರಯುಕ್ತ ಆದವಳು ಇಂದನ ಪಟ್ಟಕ್ಕೆ ಬಂದವರ ಸುತ್ತಾಗಿರಬೇಕು ಎಂದು ಅಭಿಪ್ರಾಯಪಡುತ್ತೇನೆ ಸಭೆಯಲ್ಲಿ ಗದಲವೋ ಗದಲವಾಯಿತು ಕೆಲವರು ಇದು ಸ್ತ್ರೀ ವಿಷಯವಾದ ಪ್ರಶ್ನೆ ಸ್ತ್ರೀಯನ್ನು ಒಮ್ಮೆ ವಿನಿಯೋಗ ಮಾಡಬಹುದೇ ಹೊರತು ಮತ್ತೊಮ್ಮೆ ವಿನಿಯೋಗ ಮಾಡಲು ಯಾರಿಗೂ ಅಧಿಕಾರವಿಲ್ಲ ಆಕೆಯೂ ಬೇಕಾದರೆ ತನ್ನ ಮೇಲೆ ಇತರರದು ಏನೂ ಅಧಿಕಾರವಿಲ್ಲವೆಂದು ಸ್ಪಷ್ಟವಾದ ಮೇಲೆ ತನ್ನನ್ನು ತಾನು ತನಿಚ್ಚೆಯಂತೆ ವಿನಿಯೋಗಿಸಿಕೊಳ್ಳಬಹುದು ಆದರೆ ವಿನಿಯೋಗವಾಗುವುದೇ ಹೊರತು ಧರ್ಮವಾಗುವುದಿಲ್ಲ ಎಂದನು ಎಂದರು ಇನ್ನೊಬ್ಬರು ಹೇಳಿದರು ಇಲ್ಲಿ ಧರ್ಮಕಾಮಗಳ ಪ್ರಸ್ತಾಪವಿಲ್ಲ ಅಧಿಕಾರವು ಅರ್ಥಸ್ಥಾನ ಶಚಿಯು ಆ ಸ್ಥಾನಕ್ಕೆ ಬದ್ದಳಾಗಿದ್ದರೆ ಆ ಸ್ಥಾನಕ್ಕೆ ಬಂದವರಿಗೆಲ್ಲ ಆಕೆಯಿಂದ ಸೇವೆಯೂ ಸಲ್ಲಬೇಕು ಹಾಗಿಲ್ಲದೆ ಆಕೆಯು ಇಂಧನ ಧರ್ಮಪತ್ನಿಯಾದರೆ ಆ ಮಾತು ಬೇರೆ ಅದನ್ನು ಗೊತ್ತು ಮಾಡಿ ಸಭೆಯಲ್ಲಿ ದೀರ್ಘಕಾಲದ ಚರ್ಚೆಯಾಯಿತು ಕೊನೆಗೆ ಶಚಿಯು ಅಧಿಕಾರದ ಸ್ಥಾನ ಬದ್ದಳು ಆದ ಶಚಿಪತಿತ್ವವೆನ್ನುವುದು ಅಧಿಕಾರ ಸಂಕೇತವೇ ಹೊರತು ಮತ್ತೇನು ಅಲ್ಲ ಆದ್ದರಿಂದ ಶಚಿದೇವಿಯು ಹೊಸ ಇಂಧನವನ್ನು ಕಾಯೇನ ವಚಸ ಮನಸ ಸೇವಿಸಲೇಬೇಕು ಎಂದು ಗೊತ್ತಾಯಿತು ದೇವಗುರುವು ಇಷ್ಟವಿಲ್ಲದಿದ್ದರೂ ಸಭೆಯ ನಿರ್ಣಯವನ್ನು ಅಂಗೀಕರಿಸಬೇಕಾಯಿತು ಸಭೆಯು ಈ ನಿರ್ಣಯವನ್ನು ಹೊಸ ಇಂಧನಿಗೂ ಶಚಿದೇವಿಗೂ ಕಳಿಸುವ ಭಾರವನ್ನು ದೇವಗುರುಗಳಿಗೆ ಒಪ್ಪಿಸಿದರು ಹಾಗೆಯೇ ಆ ನಿರ್ಣಯದಂತೆ ವ್ಯಕ್ತಿಗಳು ನಡೆಯುವಂತೆ ನೋಡಿಕೊಳ್ಳುವ ಭಾರವನ್ನು ಆತನಿಗೆ ವಹಿಸಿತು ಬೃಹಸ್ಪತಿಯ ಚಿಂತಾಭಾರದಿಂದ ಕುಗ್ಗಿದವನಂತೆ ನಿಧಾನವಾಗಿ ಮಂದಿರಕ್ಕೆ ಬಂದನು ಆತನಿಗೆ ಆವತ್ತು ರಥವೇರಿ ಬರುವುದಕ್ಕೂ ಇಷ್ಟವಿಲ್ಲ ದಾರಯುದ್ದಕ್ಕೂ ಒಂದೇ ಯೋಚನೆ ಶೇ ಅವಿವೇಕವಾಯಿತು ಈಗ ಶಚಿಯನ್ನೇನೋ ದೇವಸಭೆಯು ಇಂದನೆಗೆ ಕೊಟ್ಟುಬಿಟ್ಟಿತು ಆದರೆ ಆಕೆ ಒಪ್ಪೋಳೆ ಆಕೆ ಆಗುವುದಿಲ್ಲವೆಂದರೆ ಸಭೆಯು ಸಭೆಯ ನಿರ್ಣಯವೇನಾಗಬೇಕು ಏನು ಧನವೇ ಹೊಡೆದು ಬರೆದು ಎಳೆದುಕೊಂಡು ಹೋಗಿ ಮತ್ತೊಂದು ಮನೆಯಲ್ಲಿ ಕಟ್ಟಿ ಬರೋಣ ನಿಜವಾಗಿಯೂ ಇದರಿಂದ ಏನೋ ಅನರ್ಥವಾಗಲಿದೆ ಅಥವಾ ನಾನು ಅನೇಕ ಎಷ್ಟು ಯೋಚಿಸಲಿಲ್ಲ ಎಲ್ಲರ ಹೃದಯದಲ್ಲೂ ಕುಳಿತು ಆಟವಾಡಿಸುವ ಆ ಮಹಾವಿಷ್ಣುವುದು ಈ ಕೆಲಸ ಆತನು ಮಾಡಿದಂತಾಗಲಿ ಹೋಗುತ್ತಿದ್ದ ದೇವಾಚಾರ್ಯನು ಹಾಗೆಯೇ ನಿಂತನು ತಡೆ ಇದನ್ನೇ ಏಕೆ ಹಳೆಯ ಇಂಧನವನ್ನು ಹಿಂತಿಗಿ ಕರೆದು ತರಲು ಉಪಯೋಗಿಸಿಕೊಳ್ಳಬಾರದು ಹೌದು ಶಚಿಯು ಏನಾದರೂ ಮಾಡಿ ಈ ಇಂದಿನಿಂದ ಒಂದು ಅವಧಿಯನ್ನು ಪಡೆಯಬೇಕು ಅಷ್ಟರೊಳಗೆ ಇಂದಿನಲ್ಲಿರುವವನು ಕಂಡುಹಿಡಿಯಬೇಕು ಆತನು ಮತ್ತೆ ಪವಿತ್ರನಾಗುವಂತೆ ಆತನಿಗೆ ಈಗ ಬಂದಿರುವ ಹತ್ಯೆ ಹತ್ಯೆಯಿಂದ ಬಿಡುಗಡೆಯಾಗುವಂತೆ ಏನಾದರೂ ಮಾಡಿಸಬೇಕು ಆದರೆ ಅದು ನನಗೆ ಏನೂ ತಿಳಿಯದಂತೆ ಇರಬೇಕು ಇಲ್ಲವಾದರೆ ಈ ಇಂದನ್ನು ಕೇಳಿದರೆ ಹೇಳಲೇಬೇಕಾಗುವುದು ಸರಿ ಎಂದು ತಲೆ ತೊಗುತ್ತಾ ಮತ್ತೆ ಉತ್ಸಾಹಗೊಂಡು ಮಂದಿರಕ್ಕೆ ಬಂದನು ಆತನು ಮಂದಿರಕ್ಕೆ ಬರುತ್ತಿದ್ದ ಹಾಗೆ ಪ್ರಹರಿಯು ಬಂದು ಬಂಧಿಸಿ ಶಚಿದೇವಿಯು ದರ್ಶನಕ್ಕೆ ಬಂದಿದ್ದಾರೆ ಎಂದನು ಬೃಹಸ್ಪತಿಯು ಒಳ್ಳೆಯದಾಯಿತು ಎಂದು ನೇರವಾಗಿ ಆಕೆಯನ್ನು ನೋಡಲು ಹೋದನು ಶಚಿದೇವಿಯು ಇಂದ್ರನ್ನು ಓಡಿ ಹೋದಾಗ ಓಡಿ ಹೋದಾಗಿನಿಂದ ಹೋಗಿದ್ದಳು ದೇವತೆಗಳು ಇಂದನನ್ನು ಪಿಶಾಚಗ್ರಸ್ತರಂತೆ ಹುಡುಕಿದುದು ಮೂರು ಲೋಕಗಳಲ್ಲಿಯೂ ಆತನಲ್ಲಿರುವನು ಎಂಬ ಗುರುತು ಸಿಕ್ಕುವುದು ಆಗ ಯತ್ನವಿಲ್ಲದೆ ದೇವಹರ್ಷಿ ಪಿತೃಗಣಗಳು ಇನ್ನೊಬ್ಬ ಇಂದನನ್ನು ಆರಿಸಿ ತಂದು ಆತನಿಗೆ ಇಂಗಾಭಿಷೇಕ ಮಾಡಿದುದು ಆತನು ಅಧಿಕಾರ ಪೂರ್ಣತೆಯನ್ನು ಬಯಸಿದುದು ಇಷ್ಟು ಆಕೆಗೆ ಗೊತ್ತು ಆಕೆಯು ಅಂತಹ ಪೂರ್ವವನ್ನು ಬಿಟ್ಟು ಈಚೆಗೆ ಬರೆದಿದ್ದರು ಇಂದಿನ ದೇವಸಭೆಯಲ್ಲಿ ನಿರ್ಣಯವಾಗುತ್ತಿದ್ದ ಹಾಗೆಯೇ ಆಕೆಗೆ ತಿಳಿದಿದೆ ಶಚಿಯಾದರೂ ಮೂರು ಲೋಕದ ಒಡೆಯನ್ನು ಒಡತಿಯಾದರೂ ಆಕೆಯು ಹೆಣ್ಣಲ್ಲವೇ ಅದು ಆದ ನಿರ್ಣಯವನ್ನು ಕೇಳಿ ಆಕೆಗೆ ಎದೆ ಹೊಡೆದಂತಾಯಿತು ತಾನು ಇನ್ನೊಬ್ಬನನ್ನು ಸೆಳಿಸಬೇಕೆ ಹಾಗೆಂದು ವಿಧಿಸುವವನು ಆ ವಿಧಿಯ ಆಚರಣೆಗೆ ಬರುವಂತೆ ನೋಡಿಕೊಳ್ಳುವವನು ದೇವಗಳು ಯಾವ ಗುರುವನ್ನು ನಾವು ಇಂದ ದಂಪತಿಗಳು ದಿನವೂ ಅರ್ಚಿಸುತ್ತಿದ್ದೇರೋ ತಿದ್ದರೋ ದಿನವೂ ಅರ್ಚಿಸುತ್ತಿದ್ದರೋ ಆತನೆಂದು ತನ್ನನ್ನು ಇನ್ನೊಬ್ಬನಿಗೆ ವಿನಿಯೋಗ ಮಾಡಲು ಕರ್ತ ಅಯ್ಯೋ ನನ್ನ ಹಣೆಯಲ್ಲಿ ಏನು ಬರೆಯಿತು ಏನು ಬರೆಯಿತು ಬೃಹಸ್ಪತಿಯನ್ನು ಕಂಡು ಶಚಿಯು ಮತ್ತೆ ಗೊಳೋ ಎಂದು ಹತ್ತಳು ದೇವಾಚಾರ್ಯನು ಆಕೆ ಕಣ್ಣಲ್ಲಿ ನೀರು ಬಂದಿದ್ದನ್ನು ನೋಡಿರಲಿಲ್ಲ ಆತನಿಗೂ ಕಣ್ಣಲ್ಲಿ ನೀರು ಬಂತು ಶಚಿದೇವಿ ನೀನು ನನಗೆ ಮಗಳಂತೆ ನೀನು ಕಣ್ಣೀರು ಬಿಡುವುದನ್ನು ನಾನು ನೋಡಲಾರೆ ದೇವಸಭೆಯು ದುಡುಕಿದೆ ಅದನ್ನು ಸರಿ ನೀನು ಅಳಬೇಡ ಎಂದು ಸಮಾಧಾನ ಹೇಳಿದನು ಶಚಿಯು ಕಣ್ಣರಿಸಿ ಕಣ್ಣೀರು ಒರೆಸಿಕೊಂಡು ಬಿಕ್ಕಳಿಸುತ್ತಾ ಕೇಳಿದಳು ದೇವದೇ ದೇವಸಭೆಯು ದೇವರಾಜನ ಅಧಿಕಾರ ಪೂರ್ಣವಾಗುವುದನ್ನು ಮಾತನಾಡಿತು ನಾನು ಸ್ತ್ರೀ ನನಗೆ ಪ್ರತ್ಯೇಕವಾದ ಅಧಿಕಾರ ಬಂದಿದೆ ಎಂಬುದನ್ನು ಮಾತ್ರ ಗಮನಿಸಲಿಲ್ಲ ದೇವಗುರುವು ವಿಷಣ್ಣನಾಗಿ ಹೇಳಿದನು ಅಮ್ಮ ಈ ಸಭೆಗೆ ನಾನು ಅಧ್ಯಕ್ಷನಾಗಬಾರದಿದ್ದು ಯತ್ನವಿಲ್ಲ ನಡೆದುಹೋಯಿತು ಚಿಂತಿಸಬೇಡ ಆ ನಿರ್ಣಯದಿಂದ ನಿನಗೆ ಹಾನಿಯಾಗದಂತೆ ನೋಡಿಕೊಳ್ಳೋಣ ಶಚಿನವಿಗೆ ಅರ್ಧ ಧೈರ್ಯವಾಯಿತು ಆದರೂ ಕೋಪ ಉಳಿದಿಲ್ಲ ದೇವಸಭೆಯನ್ನು ತರೆಯಬೇಕೇಕೆ ಅಲ್ಲಿ ನಿರ್ಣಯವನ್ನು ಮಾಡಿಸಬೇಕೇಕೆ ಅನಂತರ ಅದರಿಂದ ನಿನಗೆ ಹಾನಿಯಾಗದಂತೆ ನೋಡಿಕೊಳ್ಳೋಣ ಎಂಬ ಮಾತೇಕೆ ಮೊದಲೇ ದೇವಸಭೆಯಲ್ಲಿ ನಿರ್ಣಯವೇ ಆಗದಂತೆ ತಡೆಯಬಾರದಾಗಿತ್ತೆ ಅಥವಾ ದೇವಸಭೆಯ ಸೇರಿದಂತೆ ನೋಡಿಕೊಳ್ಳಬಾರದಿತ್ತು ಎಂದು ಆಕೆಯ ಸಂಕಟಿನದಿಂದ ತಾನು ತನ್ನೊಡೆಯನ್ನು ಗೌರವಿಸುತ್ತಿದ್ದಾತನಲ್ಲಿ ಈ ಮಾತನ್ನು ಕಂಠೋಕ್ತವಾಗಿ ಹೇಳಿ ನಿಷ್ಠೂರಪಡಿಸುವುಂತೂ ಆದರೂ ಆತನನ್ನೇ ನೋಡುತ್ತಿರುವ ಕಣ್ಣು ಏನೇನೋ ಹೇಳುತ್ತಿತ್ತು ಆತನು ನೆಲವನ್ನು ನೋಡುತ್ತಾ ಕುಳಿತಿದ್ದಾನೆ ಏನೋ ಯೋಚನೆಯಲ್ಲಿ ಅನ್ಯಮನಸ್ಕನಾಗಿದ್ದಾನೆ ಇಲ್ಲದಿದ್ದರೆ ಶಚಿದೇವಿಯು ಶಚಿದೇವಿಯ ಯೋಚನೆಗಳನ್ನು ಆತನು ಅರ್ಥಮಾಡಿಕೊಳ್ಳುತ್ತಿದ್ದನೋ ಏನೋ ಅಂತ ಇಬ್ಬರೂ ಬಹಳ ಹೊತ್ತು ಮಾತನಾಡಲಿಲ್ಲ ಕೊನೆಗೆ ದೇವಗುರು ಮಾತನಾಡಿ ದೇವಿ ಅದರ ಇತ್ಯರ್ಥವು ನಿನ್ನ ಕೈಯಲ್ಲಿದೆ ನಾನು ಏನು ತಿಳಿಯದವನಂತೆ ನಿರ್ಣಯವನ್ನು ನಿನಗೂ ಆತನಿಗೂ ಕಳುಹಿಸಿಕೊಡುತ್ತೇನೆ ನೀನು ನಿರ್ಣಯವನ್ನು ತೆಗೆದುಕೊಂಡು ಆತನು ಬಳಿಗೆ ಹೋಗು ಆತನಿಗೆ ಹೇಳು ಇದುವರೆಗೂ ನಾನು ಹಳೆಯ ಇಂದನನ್ನು ಗಂಡನೆಂದೇ ವ್ಯವಹಾರ ಮಾಡಿದ್ದೇನೆ ಆದ್ದರಿಂದ ನಾನು ನನ್ನನ್ನು ಯಥೇಚ್ಛವಾಗಿ ವಿನಿಯೋಗಿಸಿಕೊಳ್ಳಬಹುದು ಆದರೆ ಧರ್ಮಶಾಸ್ತ್ರಕ್ಕೆ ಅಡ್ಡಿ ಹೊಂದಿದೆ ಸ್ತ್ರೀಯು ದೇಶಾಂತರಗತನಾದ ಪುರುಷನಿಗಾಗಿ ಎಷ್ಟು ದಿನ ಕಾಯಬೇಕು ಎಂದು ಶಾಸ್ತ್ರ ಹೇಳುವುದೋ ಅಷ್ಟು ದಿನ ಕಾದು ನೋಡುವುದಕ್ಕೆ ಅಪ್ಪಣೆಯಾಗಬೇಕು ಎಂದು ನಮಸ್ಕರಿಸು ಆತನು ತಪ್ಪದೇ ಆಗಲೆನ್ನುವನು ಅಷ್ಟರೊಳಗೆ ವಿಶ್ವ ಪ್ರಯತ್ನ ಮಾಡಿ ನಮ್ಮ ಇಂಧನವನ್ನು ಹುಡುಕೋಣ ಚಿತ್ನಿಯ ಮನಸ್ಸು ಏನೋ ಹಗುರವಾದಂತಾಯಿತು ಆದರೂ ಇನ್ನೂ ಬೆದರಿಕೆ ತಪ್ಪಲಿಲ್ಲ ಕೇಳಿದರು ಒಂದು ವೇಳೆ ಆತನು ದುಡುಕಿದರೆ ಹುಡುಕದರೂ ಹುಡುಕಿದರೂ ಇಂಧನ ಸಿಕ್ಕದೇ ಹೋದರೆ ಬೃಹಸ್ಪತಿಯು ಧೀರಭಾವದಿಂದ ಹೇಳಿದನು ಧರ್ಮವನ್ನು ಮೀರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಧರ್ಮದಿಂದಲೇ ಎಲ್ಲವೂ ನಿಂತಿರುವುದು ಮಹಾವಿಷ್ಣುವನ್ನು ನಾವು ಪೂಜಿಸುವುದು ಧರ್ಮಮಯನೆಂದು ನೀನು ಹೋಗುವಾಗ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣನನ್ನು ಪೂಜೆ ಮಾಡಿ ಹೋಗು ಆತನು ನೀನು ಹೇಳಿದ ಹಾಗೆ ಕೇಳುವನು ಅದಕ್ಕಿಂತಲೂ ನೀನು ಹೇಳಿದ ಎರಡನೆಯ ವಿಷಯ ಹೆಚ್ಚು ಹೆಚ್ಚು ಬೇಡ ಎಂದಾಗ ತಲೆಮರೆಸಿಕೊಳ್ಳುವುದು ದೇವತೆಗಳಲ್ಲಿ ಹುಟ್ಟುತ್ತಲೇ ಬದಿರುವ ಶಕ್ತಿ ಆದರೆ ಮರೆಯಾಗುವವನನ್ನು ಕಂಡುಹಿಡಿಯಲು ಏನು ಮಾಡಬೇಕು ಎಂಬುದು ಇಂದಿನ ಮಾತ್ರ ಗೊತ್ತು ಆತನೇ ತಪ್ಪಿಸಿಕೊಂಡಿರಲು ಇನ್ನು ಯಾರನ್ನು ಯಾರನ್ನು ಕೇಳುವುದು ಅದನ್ನು ಯೋಚಿಸಬೇಕಾದು ಶಶಿಯ ಥಟ್ಟನೆ ಇಂದನ್ನು ಹೇಳಿದ ಮಾತು ನೆನಪಾಯಿತು ಆದರೆ ಆತನು ಹೇಳಿರುವ ರಹಸ್ಯವನ್ನು ಆತನ ಅಪ್ಪಣೆ ಇಲ್ಲದೆ ಇತರರಿಗೆ ಹೇಳುವುದೆಂತೋ ಆದ್ದರಿಂದ ಅದನ್ನು ಮುಚ್ಚಿಕೊಳ್ಳಲು ಬೇಕಾದರೆ ನಾನೇ ಹುಡುಕಲು ಹೋಗುವೆನು ನನ್ನ ಮೇಲಿನ ಅಭಿಮಾನದಿಂದಲಾದರೂ ಆತನು ಪ್ರಕಟವಾಗುವನೇನೋ ನೋಡೋಣ ಎಂದಳು ಬೃಹಸ್ಪತಿಯು ತನ್ನ ಸಲಹೆಯನ್ನು ಶಶಿದೇವಿಗೆ ಒಪ್ಪಿಕೊಂಡಿರುವವಳೆಂದು ಸಂತೋಷಿತನಾಗಿ ನೀನು ಸೌಭಾಗ್ಯವತಿ ನಿಮ್ಮಂಥವರಿಗೆ ಬಂದ ಕಷ್ಟಗಳು ಬಹುಕಾಲವಿರುವುದಿಲ್ಲ ಇರಲಿ ನೋಡೋಣ ನಮ್ಮ ಕೈಲಾದಾಗ ಚತುರ್ಮುಖನ ಕೈಯಲ್ಲಾದಾಗ ಹ ನಮ್ಮ ಕೈಯಲ್ಲಾಗದಾಗ ಚತುರ್ಮುಖ ಮೊರೆ ಹೋದಕ್ಕೆ ಹೊಕ್ಕರಾಯಿತು ಎಂದನು ಶಚಿಯು ಧೈರ್ಯವಾಗಿ ನಕ್ಕಳು